ಕೇಶವ ಕೇಶವ ಶಾಸಕ ವಂದೇ ಪಾಶಧಾರಾರ್ಚಿತ ಶೂರವರೇಶ ಹನ್ನೆರಡು ಕೇಶವಾದಿ ದಾಮೋದರ ಅಂತ ಮಾರ್ಗಶೀರ್ಷದಿಂದ ಮತ್ತೆ ಕಾರ್ತಿಕ ಮಾಸದವರೆಗೆ ಇರತಕ್ಕಂತಹ ಏನು ಮಾಸಾಭಿಮಾನಿ ದೇವತೆ ಮಾಸನಿಯಾಮಕ ದೇವತೆಗಳಿದ್ದಾರೆ ಅವರ ಸ್ತೋತ್ರ ಕೇಶವ ಕೇಶವ ಶಾಸಕ ವಂದೇ ಶಾಸಕನಾದ ಕೇಶವನೇ ನಮಸ್ಕಾರ ಪಾಶಧರಾರ್ಚಿತ ಪಾಶಧರ ಯಾರು ವರುಣ ದೇವರು ಆ ವರುಣದೇವರಿಂದ ಪೂಜಿತನಾದವನೇ ಶೂರವರೇಶ ಶೂರವ ಈ ಕೃಷ್ಣನಿಗೂ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ ವರುಣ ಕೃಷ್ಣ ಪರಮಾತ್ಮ ಯಾವಾಗ ನಂದ ಯಾವ ನಂದನನ್ನ ಯಾವಾಗ ವರುಣದೇವರು ಕರೆದುಕೊಂಡು ಹೋಗ್ತಾರ ಆಗ ಕೃಷ್ಣ ಕರೆದುಕೊಂಡು ಬರಲಿಕ್ಕೆ ಹೋಗ್ತಾನೆ ದ್ವಾದಶಿ ಇನ್ನು ರಾತ್ರಿ ಕಾಲದಲ್ಲೇ ಸ್ನಾನಕ್ಕೆ ಹೋಗ್ತಾನ ಆ ಕಾಲದಲ್ಲಿ ಸ್ನಾನಕ್ಕೆ ಬಂದದ್ದರಿಂದ ಎಳೆದುಕೊಂಡು ಹೋಗ್ತಾರ ವರುಣದೂತರು ವರುಣ ಪಾಶದಿಂದ ಕಟ್ಟಿ ಹಾಕಿರ್ತಾರ ಕೃಷ್ಣ ಯಾವಾಗ ಬರ್ತಾನ ಯದ್ದು ನಿಂತ ನಮಸ್ಕಾರ ಮಾಡಿ ಪೂಜಾ ಮಾಡ್ತಾನೆ ಪಾಠಧಾರಾರ್ಜಿತ್ ವರುಣನಿಂದ ಪೂಜಿತಾನೆ ಶೂರವರೇಶ ಶೂರವರನಾದ ನಂದನಿಗ ಅಥವಾ ವಸುದೇವನಿಗೂ ನೀನೇ ಈಶ ನೋಡ ಮಗಾಲ್ ನೀನು ಶೂರವರೇಶ ಬ್ರಹ್ಮದೇವರು ಈಶಾ ಅಂದ್ರೆ ರುದ್ರದೇವ ವ ಪ್ರೇರಣೆ ಮಾಡ್ತಾನೆ ಆದ್ದರಿಂದ ಕೇಶವ ಕೇಶ ತನ್ನದೇ ಎರಡು ಕೇಶಗಳು ಶುಕ್ಲ ಕೇಶ ಕೃಷ್ಣ ಕೇಶ ಅವುಗಳನ್ನ ವರ್ತಯತಿ ಭೂಲೋಕದಲ್ಲಿ ಅವತಾರಕ್ಕಾಗಿ ಕೊಟ್ಟು ಕಳಿಸಿದ ರಾಮ ಬಲರಾಮ ಬಲರಾಮ ಹಾಗೂ ಕೃಷ್ಣ ಎಂಬುದಾಗಿ ಅವತಾರ ಮಾಡಿದ ಆದ್ದರಿಂದಲೂ ಕೇಶವ ಬಲರಾಮನಲ್ಲಿ ಆವೇಶ ಕೃಷ್ಣ ಸಾಕ್ಷಾತ್ ಅವತಾರ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ ಸುಂದರವಾದ ಅರ್ಥಗಳನ್ನು ಅಥವಾ ಕ ಕಷ್ಟ ಕಷ್ಟ ಅಂದ್ರೆ ನೀಚ ಸಪಜಾದ ಕಷ್ಟತ್ವ ಕಡೆಗೆ ಕಾಹ ಪರಮಾತ್ಮನಿಗಿಂತಲೂ ಕಷ್ಟರಾದ ನೀಚರಾದ ಬ್ರಹ್ಮಾದಿ ದೇವತೆಗಳೇ ಈಶಾ ಸರ್ವೋತ್ತಮರಾಗಿ ಉಳ್ಳವರು ಯಾರೋ ಅವರು ಕೇಶರು ಅಂದ್ರೆ ಶೈವರು ಬರ ಹೈರಣ್ಯ ಗರ್ಭರು ಮೊದಲಾದವರು ಅವರನ್ನ ವರ್ತಯತಿ ಅಂಧಂತಹ ಮಸ್ಸಿನಲ್ಲಿ ಹಾಕ್ತಾನೆ ಆದ್ದರಿಂದಾಗಿ ಕೇಶವ ಅಥವಾ ಕೇಶ ಭಾರೀ ಸುಂದರವಾದ ಮೃದುವಾದ ಯಾವ ಶಂಪು ಹಚ್ಚಿಕೊಳ್ಳದೇನು ಸುಂದರವಾದಂತಹ ಕೂದಲು ಅಂತಹ ಮೆತ್ತಗ ಕೂದಲು ಹೊಳಪಿನ ಕೂದಲು ಗುಂಗುರು ಕೂದಲು ಅವುಗಳು ಉಳ್ಳವನಾದರಿದ್ದ ಕೇಶವ ಪ್ರಶಸ್ತ ವ್ಯಾಕರಣದ ಪ್ರಕಾರ ಎಷ್ಟೇ ಅರ್ಥ ಪ್ರಶಸ್ತಾ ಕೇಶಾ ಅಸ್ತಿ ಕೇಶವ ಕೇಶಾಧ್ಯವಾನ್ ಅನ್ನೋದರಿಂದ ಅಂತಹ ಕೇಶವುಳ್ಳವನು ಅಥವಾ ಕೇ ಪ್ರಲ ಜಲದಲ್ಲಿ ಶತಯತಿ ಆವಾಗಲೂ ತನ್ನಲ್ಲಿ ತಾನು ಸುಖವನ್ನೇ ಅನುಭವಿಸ್ತಾ ಇರ್ತಾನೆ ಆದ್ದರಿಂದಲೂ ಕೂಡ ಕೇಶವ ಅಥವಾ ಕೇಶಾನ್ ವರ್ತಯತಿ ಕೂದಲಗಳನ್ನು ಯಾವಾಗಲೂ ಇಟ್ಟವೋ ತಾನವನ್ನು ಕಲ್ಪಿಸಿಕೊಳ್ಳಂಗೆ ಇಲ್ಲ ಯಾಕಂದ್ರೆ ಅಹೇ ಯಾವಾದ ಕೂದಲಗಳು ಕೇಶನ್ ಸರ್ವಯತಿ ಆದ್ದರಿಂದೇಶವ ಶಾಸಕ ಯಾಕೆ ದೃಷ್ಟರಿಗೆ ಶಿಕ್ಷಕನಾದಂಥವನು ಇದು ಯಾವಾಗ ಬರ್ತದೆ ರವರವ ಅಂತ ದುಃಖಾತಿಶಯದಿಂದ ಉಶ್ಯಂತೇನಂತ ಅದು ಶೂರವ ಶು ಎಂಬ ದುಃಖಾತಿಶಯದಿಂದ ಜನ್ಯವಾದ ಧ್ವನಿಯನ್ನ ಖಂಡನೆ ಮಾಡುವಂತಹ ಏನು ಸದ್ಗುಣಗಳ ಜ್ಞಾನಭಕ್ತ್ಯಗಳು ಅವುಗಳಿಗೆ ಈಶನೆ ಶೂರವರೇಷ ಶು ಇರವ ಶೂರವ ತಂಂತಿ ಖಂಡಿ ಶೂರವರ ಶೂರವರ ಜ್ಞಾನಭಕ್ತ್ಯದ ಅಂತಹ ನಿಮಗೆ ನಮಸ್ಕಾರ